ಸತ್ಯ ಪ್ರಪೂರ್ಣ ಪ್ರವಿ ಅಜ್ಞ ವಿಶ್ವಸ್ತಿ ಪೂರ್ವಸ್ಯ ದೃಶ್ಯ ಜಗದೇವ ಸತ್ಯಭೂತ ಸತ್ಯ ಪ್ರಪೂರ್ಣ ವಿವಾಹ್ಯ ರೂಪ ಭಗವದ್ಗೀತೆಯಲ್ಲೂ ಕೂಡ ಅರ್ಜುನನಿಗೂ ಈ ಪ್ರಶ್ನೆ ಉಂಟಾಗಿತ್ತು ಇವತ್ತಿಗೂ ಈ ಪ್ರಶ್ನೆ ನಮ್ಮಲ್ಲಿಯೂ ಉಂಟಾಗ್ಲಿಕ್ಕೆ ಸಾಧ್ಯತೆ ಇದೆ ಏನು ಪ್ರಶ್ನೆ ಅಂದ್ರೆ ಅರ್ಜುನ ಕೇಳ್ತಾನೆ ಸ್ಥಿತಪ್ರಜ್ಞನ ಲಕ್ಷಣಗಳಿವೆ ಜ್ಞಾನಿಯಾದ ಸ್ಥಿತ ಪ್ರಜ್ಞನ ಲಕ್ಷಣಗಳಿವೆ ಏನೋ ಒಂದು ವಿಶೇಷ ಲಕ್ಷಣವು ಇಲ್ಲದೇನೆ ಜಮ ಜನಸಾಮಾನ್ಯರಾದ ನಾವಲ್ಲ ಇವರು ಜ್ಞಾನಿ ಎಂದು ಗುರುತಿಸೋದೇ ಜ್ಞಾನಿಯನ್ನ ಗುರುತಿಸದೆ ಹೋದರೆ ನಾವು ಮಾರ್ಗದರ್ಶನ ಪಡೆಯೋದೇ ಅಜ್ಞಾನಿಗಳಿಂದ ಮಾರ್ಗದರ್ಶನ ಪಡೆಯಬೇಕಾಗೋದಿಲ್ಲ ಜ್ಞಾನಿ ಎಂದರೆ ಮಾರ್ಗದರ್ಶನ ಪಡಿಬೇಕು ಆದ್ದರಿಂದ ನನ್ನ ಟೈಮ್ ವೇಸ್ಟ್ ಮಾಡಬೇಡ ಭಗವಂತ ನ ಜ್ಞಾನಿಗಳನ್ನೇ ಹೇಗೆ ಗುರುತಿಸ ಅವರ ನಡೆನುಡಿ ಹೇಗಿರ್ತದೆ ಅವರು ಮಾತಾಡೋದು ಹೇಗಿರ್ತದೆ ಅವರು ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಕೋವಿಶಿಷ್ಯತೆ ವಿಶೇಷಗಳು ಏನು ಜ್ಞಾನಿ ಕಾ ಭಾಷಾ ಅವನು ಮಾತಾಡೋ ಸ್ಟೈಲ್ ಹೇಗಿತ್ತು ಕಿಮ್ ಆಸೀತ ಅವನು ಬರೋ ಸ್ಟೈಲ್ ಹೇಗಿತ್ತು ಕಿಮ್ ರಜೇತ ಹಿಮ್ ಆಸೀತ ಕಿಮ್ ರಜೆತ್ ಹೇಗೆ ಕೂಡ್ತಾನೆ ಹೇಗೆ ನಡೀತಾನೆ ಸ್ವಲ್ಪ ಲಕ್ಷಣಗಳನ್ನು ಹೇಳ್ಕೊಡ್ಬಿಟ್ರೆ ನಾವೆಲ್ಲ ಬಿಡುತ್ತಿದ್ದೇವೆ ಅಂತ ಲಕ್ಷಣ ಯಾರಿದೆಯೋ ಅವನ್ನ ನಾವು ಹೇಳ್ಕೊಳ್ತೀವಿ ಅರ್ಥಾತ್ ಅಪ್ರತ್ಯಕ್ಷವಾಗಿ ಜ್ಞಾನಿಗೂ ಅಜ್ಞಾನಿಗೂ ಇರುವ ವ್ಯತ್ಯಾಸ ಇಂದಿನ ಶ್ಲೋಕದಲ್ಲಿ ಹೇಳಿದ್ದಾನೆ ಜ್ಞಾನಿಗೆ ಜ್ಞಾನಾನಂತರ ಶರೀರ ಹೋಗಿಬಿಡುತ್ತದೆ ಅಂತೇಳಿಲ್ಲಪ್ಪ ಹೋಗಬಹುದು ಇಲ್ಲು ಆ ಜ್ಞಾನಿಗೆ ಜ್ಞಾನಾನಂತರ ಶರೀರ ಇದ್ದ ಮೇಲೆ ನಮ್ಮ ನಿಮ್ಮ ಅವನು ವ್ಯವಹಾರಗಳನ್ನು ಮಾಡುತ್ತಿರುವುದು ಅಥವಾ ಮಾಡಲಿಕ್ಕನೂ ಇಲ್ಲ ಆ ಮಾಡಲಿಕ್ಕನೂ ಇಲ್ಲ ಅನ್ನೋದಕ್ಕೆ ನೀವು ಪ್ರಕಟ ಕಟ್ಕೊಂಡು ಸಮಾಧಿ ಜೀವಂತ ಸಮಾಧಿ ಇತ್ಯಾದಿನೆಲ್ಲ ಸೇರಿಸಬಹುದು ಆದರೂ ಭೌತಿಕ ವ್ಯತ್ಯಾಸ ಏನೂ ಇಲ್ಲ ಭೌತಿಕವಾಗಿ ಫಿಸಿಕಲ್ ಡಿಫರೆನ್ಸಿಯೇಷನ್ ಏನು ಇಲ್ಲ ಆದರೆ ಜ್ಞಾನಿಯು ಶರೀರ ಮಾತ್ರವನ್ನ ತಾನು ಎಂದು ಭಾವಿಸುವುದಿಲ್ಲ ಅಥವಾ ತಿಳಿದಿರುವುದಿಲ್ಲ ಶರೀರ ಮಾತ್ರ ತಾನು ಎಂದು ತಿಳಿದಿರುವುದಿಲ್ಲ ಅನ್ಯಥ ಶರೀರದ ಆಚೆಗೆ ವಿಶಾಲವಾದ ಈ ಅನಂತ ಸೃಷ್ಟಿಯನ್ನೇ ತಾನು ಎಂದು ತಿಳಿದಿರುತ್ತಾನೆ ಅಜ್ಞಾನಿಗೆ ಈ ಶರೀರ ಮಾತ್ರ ತಾನು ಬಾಕಿಗಳಲ್ಲ ಬ್ಯಾರೆ ಬ್ಯಾರೆ ಬ್ಯಾರೆ ಬ್ಯಾರೆ ಇದು ಯಾರ ಅಜ್ಞಾನ ಶರೀರ ಮಾತ್ರ ಅವನಿಗೂ ಇರ್ತದೆ ಇವನಿಗೂ ಇರ್ತದೆ ಶರೀರದಲ್ಲಿಯ ಆತ್ಮ ಅವನದು ಬೇರೆ ಇವನು ಬೇರೆ ಅಂತಲ್ಲ ಆತ್ಮ ಒಂದೇ ಇರ್ತದೆ ಆದ್ರೆ ಶರೀರ ಮಾತ್ರ ತಾನು ಅಂತ ಅಜ್ಞಾನಿ ಗುರುತಿಸ್ತಾನೆ ಶರೀರ ಸಹಿತವಾಗಿ ಎಲ್ಲವೂ ನಾನು ಅನ್ನುವುದನ್ನು ಜ್ಞಾನಿ ಗುರುತಿಸ್ತಾನೆ ಮಹಾನ್ ವ್ಯತ್ಯಾಸ ಅಂಥದೇ ಇನ್ನೊಂದು ಲಕ್ಷಣವನ್ನ ಈ ಶ್ಲೋಕದಲ್ಲಿ ಹೇಳಲಾಗಿದೆ ಅಜ್ಞಸ್ಯ ಅಜ್ಞಾನಿಗೆ ವಿಜ್ಞಸ್ಯ ಜ್ಞಾನಿಗೆ ಅಜ್ಞಾನಿಗೂ ಜ್ಞಾನಿಗೂ ವಿಶ್ವಂ ಅಸ್ತಿ ಇಬ್ಬರ ಎದುರಿಗೂ ಚಾಯ್ ಕಾಫಿ ಕಷಾಯ್ ತಿಂಡಿ ಊಟ ಎಲ್ಲ ಇದೆ ವಿಶ್ವಮಸ್ತೆ ನಮಗೆ ಅಲ್ಲೆಲ್ಲೋ ನೋಡಿಬಾರ್ದು ವಿಶ್ವಂಗೆಲ್ಲೋ ಇಲ್ಲ ಇರುವುದೆಲ್ಲವೂ ವಿಶ್ವವೇ ಏನಿದೆ ಇರೋ ಎಲ್ಲವೂ ವಿಶ್ವವೇ ಸ್ವಲ್ಪ ಹೇಳ್ತದೆ ಇದು ಇದು ಇದು ಎನ್ನುವ ಶಬ್ದಕ್ಕೆ ಒಳಪಟ್ಟಿರುವುದೆಲ್ಲವೂ ವಿಶ್ವ ಇದು ಟೇಬಲು ಇದು ವೇದಿಕೆ ಇದು ಮೈಪು ಇದು ಗೋಡೆ ಇದು ಇದು ಕಿಟಕಿ ಇದು ಬಾಗಿಲ ಇದು ಕಟ್ಟಡ ಇದು ಮನುಗಂಧ ಇದು ಹಾನಿಗುಲ್ಲ ಇದು ಹಾವೇರಿ ಇದು ಕರ್ನಾಟಕ ಇದು ಭಾರತ ಹೇಳ್ತೇನೆ ಇದು ಕೂತ್ವಿ ವಾ ವಾ ವಾಹ ಇದು ಕೂತೀವಿ ಇದು ಸೂರ್ಯ ಇದು ಚಂದ್ರ ಇದು ಆಕಾಶ ಇದು ಗೆಲಾಕ್ಸಿ ಇದು ಏನಪ್ಪ ಅಂದ್ರೆ ಸೂರ್ಯ ಮಂಡಲ ಸೌರ ಮಂಡಲ ಹ ಇದು ನಿಲ್ಕಿವಿ ಎಲ್ಲ ಇದು ಅದಕ್ಕೆ ನಾವು ಒಂದೇ ಶಬ್ದ ಹೇಳುತ್ತೆ ಇದು ಎನ್ನ ಶಬ್ದಕ್ಕೆ ಒಳಪಟ್ಟಿರುವುದೆಲ್ಲವೂ ವಿಶ್ವ ಅಜ್ಞನಿಗೂ ವಿಶ್ವ ಇದೆ ಜ್ಞಾನಿಗೂ ವಿಶ್ವ ಅಬ್ಬ ಅಜ್ಞಸ್ಯಜ್ಞಸ ವಿಶ್ವ ಅಸ್ತಿ ಐತಿಹಾಸಿಕ ಸಮಯದ್ದು ಪೂರ್ವಸ್ಯಜ್ಞ ನೋಡಲ್ಲ ಎರಡರಲ್ಲಿ ಒಂದಲ್ಲ ಇವೆರಡರಲ್ಲಿ ಪೂರ್ವಸ್ಯ ಅಂದ್ರೆ ಯಾವುದು ಅಜ್ಞಸ್ಯ ಆ ಪೂರ್ವದಲ್ಲಿಯ ಅಜ್ಞನಿಗೆ ದೃಶ್ಯಂ ಜಗತ್ ಏವ ಸತ್ಯ ಕಣ್ಣಿಗೆ ಕಂಡ ವಸ್ತೂನೇ ಸತ್ಯ ಇಂದ್ರಿಯಗಳಿಗೆ ಗೋಚರವಾದ ವಿಷಯಗಳೇ ಸತ್ಯ ಎಷ್ಟು ವಿಷಯಗಳು ಐವ್ಯಾವು ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಸ್ಕ್ವೇರ್ ಆರ್ ಸ್ಕ್ವೇರ್ ಜಿ ಕ್ಯಾಜಿ ಪಾರ್ಲೆ ಜಿ ಅನ್ಬೇಡ ಎಸ್ಕ್ವೇರ್ ಆರ್ ಸ್ಕ್ವೇರ್ ಜಿ ಎಸ್ ಸ್ಕ್ವೇರ್ ಅಂದ್ರೆ ಶಬ್ದ ಸ್ಪರ್ಶ ಆಸ್ಪರ್ ಅಂದ್ರೆ ರೂಪ ರಸ ಜಿ ಅಂದ್ರೆ ಗ್ರಂಥ ಹೌದೋ ಈ ಏನು ವಿಷಯಗಳಿವೆ ಇಂದ್ರಿಯಗಳಿಗೆ ಲಭ್ಯವಾಗಿವೆ ಈ ವಿಷಯಗಳಿಂದ ಕೂಡಿದಂತಹ ಈ ಜಗತ್ತು ಸತ್ಯಂ ದೃಶ್ಯಂ ಜಗದೇವ ಸತ್ಯಂ ಮತ್ತೆ ಪೂರ್ವ ಅನಿವಾರ ಅದು ಅಜ್ಞಾನ ಹಣ್ಣ ಪರನ್ನ ಯಾರು ವಿಜ್ಞಾನ ಜ್ಞಾನ ಅವನ್ ತೇನು ದೃಶ್ಯ ಆಶ್ರಯಭೂತ ಸತ್ಯಂತ ಅವನಿಗೆ ಅಜ್ಞಾನಿಗೆ ಘಟವೇ ಸತ್ಯ ದೃಶ್ಯ ಜಗತ್ ದೃಶ್ಯಂ ವ್ಯವಹಾರಿಕ ಜಗತ್ ದೃಶ್ಯಂ ನಾಮಂ ದೃಶ್ಯಂ ರೂಪಂ ಸತ್ಯ ಹೌದಾ ಜ್ಞಾನಿಗೆ ಇದನ್ನು ಹೊಡೆಯುವುದಿಲ್ಲ ಇದನ್ನು ಹಾಳ ಮಾಡುವುದಿಲ್ಲ ಇದ್ರ ಬಗ್ಗೆ ಕಾಮೆಂಟ್ ಮಾಡುವುದಿಲ್ಲ ಅದು ಕಾಯಿದ್ ಬಿಟ್ಬಿಡ್ತಾನೆ ಯಾಕೆ ಅಂದ್ರೆ ಇದು ಸತ್ಯವೇ ಅಲ್ಲ ಅವನಿಗೇನು ಸತ್ಯ ಹೇಳ್ತಾರೆ ದೃಶ್ಯ ಆಶ್ರಯಭೂತಂ ಸಾವಿರ ಮಡಿಕೆಗಳಿದ್ರು ಕೂಡ ಅವನಿಗೆ ಆ ಮಡಿಕೆಗಳ ಲೆಕ್ಕಾಚಾರವೇ ಇಲ್ಲ ಏಕೆ ಅವನಿಗೆ ಗೊತ್ತು ಏನ್ ಗೊತ್ತು ಇಲ್ಲಿರೋದು ಮಣ್ಣೇ ಮಣ್ಣು ದೃಶ್ಯ ಆಶ್ರಯಭೂತಂ ಇಷ್ಟೊಂದು ದೃಶ್ಯಗಳಿಗೆ ಆಶ್ರಯ ಕೊಟ್ಟದ್ದು ಯಾರು ಹೌದಪ್ಪ ಘಟಗಳ ದೃಷ್ಟಿಯಿಂದ ಮಣ್ಣು ಆಭರಣಗಳ ದೃಷ್ಟಿಯಿಂದ ಚಿನ್ನ ಬಟ್ಟೆಗಳ ದೃಷ್ಟಿಯಿಂದ ನೂಲು ಅವುಗಳವುಗಳಿಗೆ ಅವುಗಳವುಗಳ ಪದಾರ್ಥಗಳು ಆಶ್ರಯ ಅಂದ್ರೆ ಇವು ಎಲ್ಲವುಗಳಲ್ಲಿ ಅಬ್ಸುಲೂಟ್ ಸತ್ಯ ಮಣ್ಣು ಅತ್ಯಂತಿಕ ಸತ್ಯವೇ ರಿಲೇಟಿವ್ ಸತ್ಯ ಚಿನ್ನ ಅಬ್ಸುಲೂಟ್ ಸತ್ಯವೇ ರಿಲೇಟಿವ್ ಸತ್ಯ ಏನ್ ರಿಲೇಷನ್ಶಿಪ್ ಆಭರಣಗಳ ರಿಲೇಷನ್ದಲ್ಲಿ ಚಿನ್ನ ಸತ್ಯ ಚೈನು ಸತ್ಯ ಅಲ್ಲ ಬಳನೂ ಸತ್ಯ ಅಲ್ಲ ಉಂಗರು ಸತ್ಯ ಅಲ್ಲ ಘಟಗಳ ದೃಷ್ಟಿಯಲ್ಲಿ ಮಣ್ಣು ಸತ್ಯ ಈ ಎಲ್ಲವುಗಳಲ್ಲಿ ನಿಜವಾದ ಸತ್ಯಾಂಶ ಯಾವುದು ಮತ್ತೆ ವಾಪಸ್ ಬನ್ರಿ ಮತ್ತೆ ವಾಪಸ್ ಬಂದ್ರಿ ಇವೆಲ್ಲವುಗಳ ರಿಲೇಟೆಡ್ ಸತ್ಯಕ್ಕೆ ನಾನು ಗುರುತಿಸಿದೆ ಹೇಗೆ ನನ್ನ ಇಂದಿರೆಯನ್ನು ಗುರುತಿಸಿದೆ ನನ್ನ ಇಂದ್ರಿಯಗಳಲ್ಲಿ ಒಂದು ಕುಂಕಿತವಾಗಿದ್ದರೂ ಕೂಡ ಒಂದು ನನ್ನ ಗುರುತಿಸಲಿಕ್ಕಾಗ್ತಿರಲಿಲ್ಲ ನನ್ನ ಇಂದ್ರಿಯಗಳೆಲ್ಲ ಹೆಚ್ಚರು ಇದ್ದರಿಂದಾಗಿ ಇವುಗಳನ್ನು ನಾನು ಗುರುತಿಸಿದೆ ಆದ್ದರಿಂದ ಅವು ಎಲ್ಲವುಗಳಿಗೆ ಆಶ್ರಯ ಕೊಟ್ಟದ್ಯಾವುದು ಇಂದ್ರಿಯಗಳು ಇಂದ್ರಿಯಗಳು ತಮ್ಮ ಸ್ಥಾನವನ್ನು ಎದು ಹೊಂದಿವೆ ಅಂತಃಕರಣದಲ್ಲಿ ಅಂತಃಕರಣ ಜಡ ಅಲ್ಲವೇ ಹಾಗೆ ಜಡವಾದ ಅಂತಃಕರಣಕ್ಕೆ ಚೈತನ್ಯ ಬಂತು ನಮ್ಮ ಅವನ ಆಸ್ತಿ ಇಲ್ಲ ನಮ್ಮ ಅವನ ಆಸ್ತಿನ ಬಂದಿಲ್ಲ ಎಲ್ಲಿಂದ ಬಂದದ್ದು ನಿನ್ನಿಂದ ಬಂದಿದೆ ಹಾಗೆ ಸಮಸ್ತ ನಾಮರೂಪಗಳ ಜಗತ್ತಿಗೆ ಆಶ್ರಯ ಕೊಟ್ಟದ್ದು ಯಾರು ಅವನು ಜ್ಞಾನ ಇದು ರಿಲೇಟೆಡ್ ಸತ್ಯ ಅಲ್ಲ ಇದು ಅಪ್ಸಲೂಟ್ ಅತ್ಯಂತ ಸತ್ಯ ಕನ್ನಡದಲ್ಲಿ ಅತ್ಯಂತ ಸತ್ಯ ಪರಸ್ಯ ಆಶ್ರಯೂತೂರ್ಣಾತಿ ಅನಂತ ಅನಂತವಾಖಂಡವಾ ಚೈತನ್ಯದ ಅಸ್ತಿತ್ವದಿಂದ ಕೂಡಿದ್ದಾಗಿದೆ ಅದರ ರೂಪ ಹೇಗಿದೆ ಅರೂಪ ಅದಕ್ಕೆ ರೂಪ ಇಲ್ಲ ಹೌದಾ ಬಿಡಿಸಣ ಅರ್ಥ ಆಯ್ಬೇಕು ಏನರ್ಥ ಆಯ್ತು ಒಂದೇನೋ ಇದೆ ಅಂತೆ ಅದು ಅನಂತವಾಗಿದೆ ಅಂತೆ ಅದಕ್ಕೆ ರೂಪ ಇಲ್ಲಂತೆ ಎಲ್ಲೆಲ್ಲಿಯೂ ತುಂಬಿಕೊಂಡಿದೆ ಅಂತೆ ಗೊತ್ತಾಯ್ತು ಗೊತ್ತಾಯ್ತು ಏನು ಮಣ್ಣಿಗೆ ಗೊತ್ತಾಗಿಲ್ಲ ಯಾಕೆ ಅವನು ಯಾವಾಗ ಇದೆ ಅಂತೆ ಇದೆಯಂತೆ ನಾನು ಕೇಳಿದನಂತೆ ಅನ್ಕೋತಾ ಇದ್ದಾನೋ ಅಲ್ಲಿವರೆಗೂ ಅದು ಕೂಡ ಅವನಿಗೆ ಆಬ್ಜೆಕ್ಟ್ ಆಗ್ತದೆ ಅಲ್ಲಿ ಇಲ್ಲಿ ತೋರಿಸೋದಲ್ಲ ಅದು ಅಲ್ಲಿ ಇಲ್ಲಿ ತೋರಿಸೋದಲ್ಲ ಕರೆಂಟ್ ಹೋದಾಗ ಗಾಢ ಕತ್ತಲೆಯಲ್ಲಿ ಮೀನು ಕೊಡಿಸಿರುವಾಗ ಒಳಗೆ ಯಾರಿದ್ದೀರಿ ಅಂತ ಹೊರಗಿನ ಕೇಳಿದಾಗ ಲೈಟ್ ಬರ್ಲಿರಿ ನೋಡಿ ಹೇಳ್ತೀನಿ ಏನ್ ನೋಡಿ ಹೇಳ್ತೀಯೋ ನಾನಿದೇನೋ ಇಲ್ಲೋ ಪರಿಸಿದೆಯೋ ಇಲ್ಲೋ ಸಾರಿ ಬ್ಯಾಟಿ ತೊಂಬಣಿ ಹುಡುಕಿ ಕೊಡ್ತೇನೆ ಹೆಣ್ಣು ಬಿಟ್ಟು ಬಂದಿದ್ದೆ ಸಾರಿ ಲೈಟ್ ಇಲ್ಲ ನೀನಿದ್ದೀಯಲ್ಲೋ ಸಾರಿ ಇಲ್ಲಿ ಲೈಟ್ ಇಲ್ಲ ನಾ ಇದ್ದೇನೆ ಇನ್ನೊಂದು ಹೇಗೆ ಹೇಳಿಲ್ಲ ಕಾರ್ಯಕ್ರಮ ನೋಡಿ ಅಸ ಕಟ್ಟಿರುತ್ತಾ ಹಾಗೆ ಮತ್ತೆ ಯಾರ ಬೆಳಕಿನಲ್ಲಿ ನಾನಿದ್ದೇನೆ ಆ ಸಪ್ರಕಾಶ ದ್ಯಾಟ್ ಈಸ್ ಆತ್ಮ ದ್ಯಾಟ್ ಈಸ್ ಆತ್ಮ ಯಾವ ಪ್ರಕಾಶದಲ್ಲಿ ನಿನ್ನ ಇರುವಿಕೆಯ ಹೆಚ್ಚರವು ನಿಮಗಿದೆಯೋ ಆ ಪ್ರಕಾಶ ಬೇರೆ ಅಲ್ಲ ನೀನು ಬೇರೆ ಅಲ್ಲ ಆ ಪ್ರಕಾಶವೇ ನೀನು ಇದಕ್ಕೆ ಜ್ಞಾನ ಪ್ರಕಾಶ ಅಂತ ಕರೀತಾರೆ ಇದು ಸೂರ್ಯ ಪ್ರಕಾಶ ಅಲ್ಲ ಸ್ತುತಿಪರವಾಗಿ ಹೇಳಿದ್ದಾರೆ ಕೆಲವು ಶಾಸ್ತ್ರಗಳಲ್ಲಿ ಸ್ತುತಿಪರವಾಗಿ ಆತ್ಮ ಸಹಸ್ರ ಸೂರ್ಯರಷ್ಟು ಬೆಳಕಿದೆ ಒಬ್ಬ ಸೂರ್ಯನ ತಡ್ಕೊಳಕಾಗುವುದಿಲ್ಲ ದಳ್ಳಗ ಇನ್ನು ಒಳಗಡೆ ಸಹಸ್ರ ಸೂರ್ಯ ಅಂದ್ರೆ ಏನಾಗಬೇಕಾದ್ರೆ ಅರ್ಥ ಹಂಗಲ್ಲ ಭೌತಿಕ ಸೂರ್ಯ ಅರ್ಥ ಅಲ್ಲ ಇಲ್ಲಿ ಯಾವ ಬೆಳಕು ಇದು ಜ್ಞಾನದ ಬೆಳಕು ಜ್ಞಾನಿಯು ಜ್ಞಾನದ ಬೆಳಕಿನಿಂದ ಕೂಡಿದವನಾಗಿ ಯಾವ ರೂಪಗಳ ಬಂಧನವೂ ಇಲ್ಲದೆ ಅನಂತ ಪರಿಪೂರ್ಣನಾದ ಆತ್ಮನಾಗಿ ತಾನು ಇದ್ದುಕೊಂಡು ಎಲ್ಲದಕ್ಕೂ ಆಶ್ರಯ ಮಾಡಿಕೊಡುತ್ತದೆ ಕಮಾನ್ ಕಮಾನ್ ನಿಮ್ಮ ಸಂಸ್ಕಾರ ಏನಿವೆಯೋ ನಿಮ್ಮ ಗುಣ ಏನಿವೆಯೋ ಇದ್ದಂತೆ ಇವೆಯೋ ಸಂಸ್ಕಾರ ಇದ್ದಂತೆ ಇವೆಯೋ ಗುಣಗಳಿದ್ದಂತೆ ಇವೆಯೋ ಕರ್ಮಗಳಿದ್ದಂತೆ ಇವೆಯೋ ಹಾಗೆ ಕರ್ತಗಳು ಇದ್ದಂತೆ ಇವೆಯೋ ಈ ಕರ್ತೃಗಳು ಈ ಕರ್ಮಗಳು ನಡೀಲಿ ನಡೀಲಿ ಯಾಕೆ ನಡಿಬೇಕು ಯಾಕೆಂದ್ರೆ ಅವು ಗುಣ ಅವ ಗುಣಗಳ ಒತ್ತಡ ಅದ ಆ ಒತ್ತಡ ತಕ್ಕಂತೆ ಕೆಲಸ ನಡೀತಾವ ನಡೀಲಿ ನಡೀಲಿ ಅಂತ ಇವಾಗ ಹೇಳೋ ಅವಶ್ಯಕತೆ ಕೂಡ ಇಲ್ಲ ಇವನ ಸಾನ್ನಿಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತವೆ ಹೋಯ್ತಾ ಗೌಡ ವಾಶ ಹೋಯ್ತಾ ಇರ್ತವೆ ಹಿಂಗೆ ನಡ್ಕೊಂಡು ಹೋಯ್ತಾ ಈ ಮೈಸೂರು ಐದು ಮಾಡ್ತದಲ್ಲ ಐದು ದಿವಸ ಮಾಡಿ ಬೆಂಗಳೂರು ಹೋಗೋದಾಗ ಆಗಲಿ ನನ್ನ ಭಾಷೆ ಏನಾಗಿರ್ತದೆ ಅದೇ ತುಂಬ ಕುರುಬರ ಭಾಷೆ ಆಗಿರ್ಬೋದು ಅಲ್ಲಿಂದ ಬೆಂಗಳೂರು ಹೋಗ್ಬಿಡ್ತನಲ್ಲ ಅವಾಗ ಮತ್ತೆ ಬೆಂಗಳೂರು ಭಾಷಾ ಅರ್ಧ ಇಂಗ್ಲಿಷು ಅರ್ಧ ಕನ್ನಡ ಅಲ್ಲಿಂದ ಮತ್ತೆ ಧಾರಾಡ್ ಬರ್ತನಲ್ಲ ಅಲ್ಲಿ ಧಾರವಾಡ ಭಾಷೆ ಇಲ್ಲಿ ಪಕ್ಕ ಧಾರವಾಡ ಭಾಷೆ ಎಲ್ಲ ಶುದ್ಧೀಕರಣ ಮಾಡ್ಕೊಂಡಿರ್ತೇನೆ ಅದು ಮತ್ತೆ ಏನು ಮಾಡೋದಿಲ್ಲ ರಾಜ ಏನ್ ಮಾಡ್ತಾನೆ ರಾಜನ್ ಮಾಡ್ತಾನೆ ಯುದ್ಧಕ್ಕೂ ಸಹ ಹೋಗೋದಿಲ್ಲ ರಾಜದ ಕೂತು ಅಷ್ಟೇ ಏನ್ ಮಾಡ್ತಾನೆ ನಾನು ಏನು ಮಾಡುದು ಬಾಬು ಕಾಲು ಮುಡ್ಕೊಂಡಿದ್ದು ಸೈನಿಕರು ಕೈ ಮುಡ್ಕೊಂಡಿದ್ದು ಸೈನಿಕರು ತಲೆ ಹೊಡ್ಕೊಂಡಿದ್ದು ಸೈನಿಕರು ಇವರೆಲ್ಲ ರಕ್ತ ಸುಟ್ಟಿಗೋತ್ತ ಕಾಲು ಮುಡ್ಕೊಂಡು ಕುಟ್ಕೋತ ಮಹಾರಾಜರಿಗೆ ಜೈವಾಗಲಿ ಮಹಾರಾಜರಿಗೆ ಮಹಾರಾಜರಿಗೆ ಜೈವಾಗಲಿ ಯಾಕಂದ್ರೆ ಅವನ ಸಾನ್ನಿಧ್ಯ ಒಂದು ಸಾಕ್ ಆಮೇಲೆ ಆತ್ಮನ ಸಾನ್ನಿಧ್ಯ ಒಂದು ಸಾಕ್ ಕಣ್ಣಂತ ನಾ ನೋಡಿದೆ ನಾ ನೋಡಿದೆ ನಾ ನೋಡಿದೆ ನೋಡಪ್ಪ ಕಿವಿ ಅಂತ ನಾ ಕೇಳಿದೆ ನಾ ಕೇಳಿದೆ ನಾ ಕೇಳಿ ಕೇಳಪ್ಪ ಆದ್ರಿಂದ ನಾ ಸುಟ್ಟಿದಿಕ್ಕೆ ಅನುಭವ ನೀ ಮಾಡಿದಿ ನಿಭೋಗಿಸ್ತೀನಿ ಸ್ವತಃ ಆತ್ಮ ಏನನ್ನು ಮಾಡುವುದಿಲ್ಲ ಅಂತಹ ಪರಿಪೂರ್ಣ ರೂಪರಹಿತನಾದ ಆತ್ಮವೇ ತಾನಾಗಿದ್ದುಕೊಂಡು ಪರಸ್ಯ ದೃಶ್ಯ ಆಶ್ರಯಭೂತನ್ ಏಕಂ ಸಟ್ ಈ ಏಕಂ ಸತ್ ಒಂದೇ ಒಂದು ಏನು ಚೈತನ್ಯ ನಾನಿದ್ದೇನು ಏಕಂ ಆತ್ಮ ಈ ಆತ್ಮ ಚೈತನ್ಯ ಇದು ಏನಾಗಿದೆ ಎಂದದಕ್ಕೂ ಆಶ್ರಯಭೂತ ಮತ್ತೊಂದು ಶ್ಲೋಕ ಇನ್ನೂ ಸುಂದರವಾಗಿ ಹೇಳ್ತಾರೆ ಕೋಪಿ ವಾದ ತೋ ಮೂಲಮಾ ವಿಧೆ ಪ್ರಯತ್ನ ಚೂಲವಸ್ತ ಕೋವಿ ತಯೋದೂಲ ವಿಧೇ ಪ್ರಯತ್ನ ಚೂಲವಸ್ ಏನಿದೆ ಅಂದ್ರೆ ವ್ಯವಹಾರದಲ್ಲಿ ಎರಡು ಶಬ್ದನ ಬಳಸ್ತಾರೆ ಒಂದು ವಿಧಿ ಇನ್ನೊಂದು ಪ್ರಯತ್ನ ಆ ವಿಧಿ ಅನ್ನುವ ಶಬ್ದ ಶಬ್ದವನ್ನ ದೈವ ಅನ್ನುವ ಅರ್ಥದಲ್ಲಿಯೂ ಕೆಲವು ಕಾಂಟೆಕ್ಸ್ಟ್ನಲ್ಲಿ ಬಳಸಿದ್ದಾರೆ ಪ್ರಾರಬ್ಧ ಅನ್ನುವ ಕಾಂಟೆಕ್ಸ್ಟ್ನಲ್ಲಿಯೂ ಕೆಲವು ಕಾಂಟೆಕ್ಸ್ಟ್ನಲ್ಲಿ ಬಳಸಿದ್ದಾರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ವ್ಯವಹಾರದಲ್ಲಿ ನೀವು ಪ್ರಯೋಗ ಮಾಡಿ ನಿಮ್ಮನ್ನೆಲ್ಲ ಶಬ್ದ ನಾವೆಲ್ಲರೂ ಈ ಶಬ್ದ ಉಪಯೋಗ ಮಾಡಿದೆ ಏನ್ ಪ್ರಾರಂಭಪ್ಪ ಅಂದ್ರೆ ಮನೆಯವಾಗ ರೋಗದ ಮೇ ಆದ ರೋಗದ ಮೇ ಆದ ರೋಗ ಏನ್ ಏನು ದೈವ ಬಲಾಪ ಅವರಿಗೆ ನೋಡಿದ ಮಣ್ಣಿನ ಪ್ರಮೋಷನ್ ಹಾಕ್ತು ಅದು ಒಂದ್ ದಿವಸ ಎರಡು ಲಾಟರಿ ಹಾಕ್ತೀವಿ ಇಲ್ಲ ಟಿಕೆಟ್ ತಗೊಂಡಿದ್ದ ಟಿಕೆಟ್ ತಗೊಂಡು ಪ್ರಯತ್ನ ಮಾಡಿದ್ದ ಅದನ್ನು ಹತ್ತು ನಾವು ಆ ವರ್ಷದ ಟಿಕೆಟ್ ಕೊಂಡ್ಕೊಂಡೇವೆ ಇವತ್ತಿನಿಂದಾಗಿ ಒಂದು ರೂಪಾಯಿ ಕೂಡ ಹತ್ತಿದ್ರು ಹಾಗಾದ್ರೆ ಯಾರ ಅನುಗ್ರಹದಿಂದ ಇವರಲ್ಲಿ ಅಟಲು ಸಿಕ್ತು ದೈವ ಇವರು ಪ್ರಯತ್ನ ಮಾಡಿಯೂ ಕೂಡ ಒಂದು ಫಲಕಾರಿಯಾಗಿ ಆಗಿರುವುದಿಲ್ಲ ಆವಾಗ ಮನಸ್ಸಿನ ಜಿಜ್ಞಾಸ ಶುರುವಾಗ್ತದೆ ಪ್ರಯತ್ನ ದೊಡ್ಡದು ಪ್ರಾರಂಭ ದೊಡ್ಡದು ದೈವ ದೊಡ್ಡದೋ ನಮ್ಮ ಪ್ರಯತ್ನ ದೊಡ್ಡದು ವಿಧಿ ಲಿಖಿತವೇ ದೊಡ್ಡದೋ ಅಥವಾ ನಮ್ಮ ಪ್ರಯತ್ನ ಪುರುಷ ಆಗ್ತದೆ ನಿಂತ ಆವಾಗಿವ ಚಹಾ ಕುಡೀಗಿದ್ದಾರೆ ಕಾಫಿ ಕುಡೀತಿದ್ದಾರೆ ವಿಚಾರ ಮಾಡಿ ಹೋಗಿದ್ದ ಮನಸ್ಸಿನ ಹೀಗೆ ಝಲತ್ ಬಂದು ಹೋಗ್ತದೆ ಅವೆಲ್ಲ ಝಲತ್ ಹೋಗೋದ ಯಾರಿಗೂ ನಿಜವಾಗಿ ಇದಕ್ಕೆ ಉತ್ತರ ಹುಡುಕಬೇಕು ಅನ್ನೋ ಸುತ್ತಿ ಯಾರಿಗೂ ಇರುವುದಿಲ್ಲ ಸುಮ್ಮನೆ ಝಲಕ್ ಇಲ್ಲಿ ಚಾಕ್ ಹೋಗ್ತಲ್ಲ ಚಾಕ್ಡಿ ನುಡ್ಕೊಳ್ಳಿ ಅದು ನುಡಿದೋಗ ನೋಡುತ್ತ ತಾನ ವಿಚಾರ ಮಾಡಲ್ಲ ನಿಮಗೆ ಆ ಪ್ರಶ್ನೆ ಬರಬಹುದು ಬರ್ಲಿಕ್ಕಿಲ್ಲ ಅದು ತಾನೇ ಹುಟ್ಟು ಹಾಕಿಬಿಡುತ್ತದೆ ತಾನೇ ಹುಟ್ಟಾಕ್ತದೆ ನೋ ಹಿಂಗೂ ಒಂದ್ ಸಂದೇಯ ನಾಳೆ ಬರ್ಬಹುದು ನಿನಗೆ ಅದು ಹಿಂದಿಗೆ ಬಂದಿದ್ದ ಜ್ಞಾಪಕ ಮಾಡ್ತದೆ ಹೀಗೆ ನೀನ್ ಅದಕ್ಕೆ ಪರಿಹಾರ ಕೊಡುತ್ತೆ ಏನದು ಅದೇ ಬರ ವಿಧೇಹಿ ಪ್ರಯತ್ನ ವಿಧಿ ಅಂದ್ರೆ ಕೆಲವು ಸಂಗತಿಯಲ್ಲಿ ಅದರ ಪ್ರಾರಂಭ ಕೆಲವು ಸಂಗತಿರ ದೈವ ಇನ್ನೊಂದು ಕೆಲವು ಸಂದರ್ಭದಲ್ಲಿ ವಿಧಿ ಲಿಖಿತ ಅಂತಲೂ ನಾವು ಇದು ವಿಧಿ ಒಂದಾಯ್ತ ಇದರ ಪಾತ್ರ ನಿಜವೋ ನಿಮ್ ನಿಗೆ ನಿಮ್ ಎದುರಿಗೆ ಹೇಳ್ತೀನಿ ನಿಮ್ ವಿಧಿಯ ನಿದ್ರೆ ಮಲಗೊಂದು ಬರ್ತೀವಿ ಅವಾಗ ಅಕಸ್ಮಾತ್ ಮಲ್ ಒಂದು ಬಂದಿಲ್ಲ ಅಂತ ಹೇಳ್ತಾರೆ ಅವ್ರ ನಮಗೆ ನಂತರ ಕೊಡ್ತೀರಿ ಏನ್ ಮಾಡೋ ಸ್ವಾಮಿ ವಾರ ಹೇಳ್ಬಿಟ್ರಿ ವಾರ ಬಿಟ್ಟು ನೋಡಿ ಈಗ ನಾನೇ ಹೇಳ್ತಾ ಇಲ್ಲ ಹೌದಾ ಇನ್ನೊಂದು ಇವರೆಲ್ಲ ಒಂದು ನೂಲಿ ಕರ್ಡ್ ಇರ್ತಾರೆಲ್ಲರೂ ಒಬ್ಬೊಬ್ಬರಿಗೆ ಒಂದೊಂದು ಮೋಸ ಮಾಡಿ ಬಂದರೆಲ್ಲ ವಿಧಿ ಇದ್ದಂಗೆ ಇರ್ಲಿ ಅಂತ ಕೈ ಬಿಟ್ಟಿದ್ರೆ ಇಲ್ಲಿ ಬರ್ತಿದ್ರೆ ಬಗ್ಲಿ ಏನೇನೋ ಮೋಸ ಮಾಡಿರೋದು ಮನೆ ಆಗೊಂಥರ ಮಠದಾಗ ಒಂಥರ ಬಂದೊಂದು ಬಳಿಗೆ ಒಂದೊಂದು ತರ ಮೋಸ ಮಾಡಿ ಸುಳ್ಳು ಈಗ ಇದಕ್ಕೆ ವಿಜಯ ಅನ್ನೋಣ ಪ್ರಯತ್ನ ಅನ್ನೋಣ ಆದ್ರಲ್ಲಿ ಯಾವ ದೊಡ್ಡದಪ್ಪ ಇದನ್ನು ಮುಗಿಯುವುದೇ ಇಲ್ಲ ನಾನು ಹೇಳ್ತಾನೆ ಕೇಳೋ ಇದು ಹಿಂಗೆ ನಾನು ಮೂವತ್ತೈದು ವರ್ಷ ಉಪ್ಪಂದ ಸಹ ಕಡಿಮೆ ಕಡಿಮೆ ಒಂದು ಸಾವಿರ ಸಾವಿರ ಜನ ಪ್ರಶ್ನೆ ಕೇಳಿದ್ದಾರೆ ಸ್ವಾಮಿ ಪ್ರಾಣ ಪುರುಷಾರ್ಥ ಇವರು ಈ ತಾಯಿನ ಒಂದು ಮೂರ್ ಮೂರ್ ನಾಲ್ಕು ಸಲ ಕೇಳಬಹುದು ಇದೇ ಮರುಬಂದವಾಗಿ ಎರಡು ಸಲ ಕೇಳಲ್ಲ ಈ ಮೂವತ್ತು ವರ್ಷವಾಗಿ ನಿಧಿ ಮತ್ತು ಪ್ರಾರ ನಿಧಿ ಮತ್ತು ಪುರುಷಾರ್ನ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಈಚ್ ಅದು ಅದು ಇದಕ್ಕೆ ಥ್ಯಾಂಕ್ಸ್ ಆಗ್ತದೆ ಇದು ಅದಕ್ಕೆ ಥ್ಯಾಂಕ್ಸ್ ಆಗ್ತದೆ ನೋಡೋಣ ರಮಣ ಮತ್ತು ಶ್ರೀಗಳು ಯಾವ್ದು ನೋಡೋಣ ಚಂದ್ರ ಗಮನ ಮಹಸಿ ಹೇಳ್ತಾರೆ ಇವು ಎರಡು ಜಿಜ್ಞಾಸ ಯಾರು ಮಾಡ್ತಾರೆ ಅಂದ್ರೆ ಇವೆರಡರ ಮೂಲವನ್ನ ಗುರುತಿಸದೆ ಇದ್ದವರು ಇವೆರಡರ ಮೂಲ ತಯೋ ದ್ವಯೋ ಆ ಎರಡರ ಮೂಲಂ ಅಜಾನತಾಂಸ ಈ ವಾದ ಈ ವಾದ ಇದೆಯಲ್ಲ ಏನು ವಾದ ಪುರುಷಾರ್ಥವು ಶ್ರೇಷ್ಠವೋ ದೈವ ಬಲ ಶ್ರೇಷ್ಠವೋ ಅನ್ನುವ ವಾದ ಇದೆಯಲ್ಲ ಈ ವಾದ ಯಾರು ಮಾಡ್ತಾರೆ ಅಂದ್ರೆ ಮೂಲಂ ಅಜಾನಕ ಯಾರು ಈ ಎರಡರ ಮೂಲವನ್ನು ತಿಳಿದಿಲ್ಲವೋ ಅವರಿಷ್ಟು ವಾದ ಮಾಡ್ತಾರಪ್ಪ ಮೂಲ ಏನುದು ಹಾಗಾದ್ರೆ ವಿಧೇಗೆ ಪ್ರಯತ್ನಸ್ಯ ಚ ಮೂಲ ವಸ್ತು ಮೂಲ ವಸ್ತು ಅಹಂಸತ್ ಸದ್ದರ್ಶನ ಅಹಂಸತ್ ಅನ್ನುವುದನ್ನ ಯಾವನು ತಿಳಿದಿದ್ದಾನೋ ನೈವ ವಿಧಿ ನ ಯತ್ನ ಅಲ್ಲಿ ವಿಧಿಯೂ ಇಲ್ಲ ಅಲ್ಲಿ ಯತ್ನವೂ ಇಲ್ಲ ಇಲ್ಲಿ ಹಿಂಗ ಹೇಳಿದ ತಕ್ಷಣ ನೀವು ಈ ಶ್ಲೋಕ ಮುಗಿತ್ತು ಅಂತ ನಿರ್ಣಯಕ್ಕೆ ಬಂದ್ರೆ ಸರಿ ಆಗುದು ಸ್ವಲ್ಪ ಜಿಜ್ಞಾಸ ಮಾಡಬೇಕಾಗ್ತದೆ ಏಕೆಂದ್ರೆ ಅವರು ಮೂಲ ವಸ್ತುವನ್ನು ಯಾರು ತಿಳಿದಾರೋ ಅವರಿಗೆ ಎರಡೂ ಇಲ್ಲ ಅಂತ ಹೇಳಿಬಿಟ್ಟು ನಾ ಮೂಲ ವಸ್ತುವನ್ನು ತಿಳಿಯುವುದು ಹೇಗೆ ಭಕ್ತ ಶ್ಲೋಕದಲ್ಲೂ ಹಂಗೆ ಮಾಡಿದ್ದಾರೆ ನೋಡಿದ್ದೇನೆ ಹೌದು ಅವರು ನಿಜವಾಗಿಯ ಅದಕ್ಕೆ ಹೇಳೋದ್ ನಿಮಗೆ ಈ ಗ್ರಂಥ ಅಭ್ಯಾಸ ಯಾವಾಗ ಮಾಡ್ಬೇಕು ಅಂದ್ರೆ ಕಡಿಮೆ ಕಡಿಮೆ ಒಂದು ನಾಲ್ಕು ಆರು ಉಪನಿಷತ್ತುಗಳನ್ನು ಮುಗಿಸ್ಬೇಕು ನಾಲ್ಕಾರು ಉಪನಿಷತ್ತು ಮುಗಿಸ್ಬೇಕು ಆರ್ಯೋಳು ಅಧ್ಯಾಯ ಭಗವದ್ಗೀತೆ ಮುಗಿಸ್ಬೇಕು ಸಂಸ್ಕೃತ ಸ್ವಲ್ಪ ಅಲ್ಪ ಸ್ವಲ್ಪ ಕ್ತಿರ್ಬೇಕು ಆಮೇಲೆ ಈ ಶ್ಲೋಕಗಳನ್ನು ಅಭ್ಯಾಸ ಮಾಡಬೇಕು ಏಕೆ ನಾನ್ ಹೇಳಿದ್ರೆ ನಿಮಗೆ ಇಲ್ಲಿ ಬರೀ ಸ್ಟೇಟ್ಮೆಂಟ್ಸ್ ವಿನಃ ಜಿಜ್ಞಾಸಕ್ಕೆ ಮಾರ್ಗದರ್ಶನ ಇಲ್ಲ ಆದ್ರಿ ಸ್ಟೇಟ್ಮೆಂಟ್ಸು ಇವು ಪ್ರಮಾಣಬದ್ಧವಾಗಿವೆ ಮೆಥಡಾಲಜಿ ಇರ್ಲಿಕ್ಕಿಲ್ಲ ಅಂತಕೊಂಡು ರಮಣರನ್ನ ನೀವು ಸೋತಿಯಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ ಯಾಕೆಂದ್ರೆ ಅವರು ಮಾಡಿದ ಅವರು ಮಾಡಿದಂತಹ ಕಮೆಂಟ್ಸ್ಗಳಿನಿವೆಯೋ ಅವರು ಮಾಡಿದಂತಹ ಸ್ಟೇಟ್ಮೆಂಟ್ಸ್ಗಳಿನಿವೆಯೋ ಇವು ಶಾಸ್ತ್ರಾಧಾರಿತವಾಗಿದೆ ಒನ್ಲಿ ಪ್ರಾಬ್ಲಮ್ ಈಸ್ ಇನ್ ಮೆಥಡಾಲಜಿ ಈಸ್ ನಾಟ್ ಹೈಲೈಟ್ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಕೇಳ್ತಾರೆ ಮೋದಿ ಅಯೋಧ್ಯೆ ಬಗ್ಗೆ ಮಾತಾಡುದಿಲ್ಲ ಬಿಜೆಪಿ ಬಗ್ಗೆ ಮಾತಾಡೋದಿಲ್ಲ ಆಮೇಲೆ ಏನೇನು ಅವರ ಜ್ವಂತ ಸಮಸ್ಯೆಗಳು ಪ್ರಧಾನಮಂತ್ರಿ ಬಗ್ಗೆ ಮಾತಾಡೋದಿಲ್ಲ ಪಾಕಿಸ್ತಾನ ಬಾರ್ಡರ್ ಬಗ್ಗೆ ಮಾತಾಡುದಿಲ್ಲ ಯಾವ್ರ ಬಗ್ಗೆ ಮಾತಾಡೋದಿಲ್ಲ ಅದು ಹೇಗೆ ನೀವು ಅವರನ್ನ ಲೀಡರ್ ಅದು ಬಿಜೆಪಿ ನೀಡರ್ ಒಂದು ಶಬ್ದ ಮಾತಾಡೋದು ಸುಬ್ರಹ್ಮಣಸ್ವಾಮಿ ಹೇಳ್ತಾರೆ ಅದೆಲ್ಲ ಅವ್ರು ಮಾತಾಡಬಾರ್ದು ಪ್ರಧಾನಮಂತ್ರಿ ಅಭ್ಯರ್ಥಿ ಅವರನ್ನು ಮಾತಾಡಬಾರ್ದು ನಾವಿದ್ದೇ ಮಾತಾಡ್ಬೇಕು ನಮ್ಗೆ ಕೇಳಿದ್ರು ನಾವು ಅಭ್ಯರ್ಥಿ ಹಂಗೆ ಏನು ಮಾರ್ಗದರ್ಶನ ಹೇಳೋದಿಲ್ಲ ಬಿಡೋದು ಅವರು ಬ್ರಹ್ಮ ಜ್ಞಾನಿಗಳು ಬ್ರಹ್ಮನಿಷ್ಠರೋ ಆದ್ರಿಂದ ಅವರೆಲ್ಲ ಅದನ್ನು ಮಾರ್ಗದರ್ಶನ ಮಾಡೋ ಅವಶ್ಯಕತೆ ಇಲ್ಲ ನಾವಿದ್ದೇವೆ ನಾವು ಕೇಳಿ ನಾವು ತೋರಿಸ್ಕೊಡ್ತೀವಿ ಅದು ಎಷ್ಟು ಮೆಥಡಾಲಜಿ ಚಂದದ ಅದು ಹೇಗೆ ಕ್ರಮ ಇದೆ ತೋರಿಸ್ಕೊಡ್ತೀವಿ ಇಷ್ಟೇ ವೆರಿ ಸಿಂಪಲ್ ಏನು ಅಂತಂದ್ರೆ ಇದನ್ನು ನಾವು ಎರಡು ಶಬ್ದಗಳಿಂದ ಮೊದಲು ಇದನ್ನು ನಾನು ಒಂದೊಂದು ಶಬ್ದವನ್ನು ಬೇರೆ ಇನ್ನೊಂದಿನ್ನೊಂದು ಶಬ್ದದಿಂದ ರಿಪ್ಲೇಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಯಾವುದನ್ನ ವಿಧಿ ಅಂತ ಹೇಳಿದ್ದಾರೋ ಅದನ್ನು ನಾನು ರಾರಬ್ಧ ಅನ್ನೋ ಶಬ್ದವನ್ನು ಹತ್ತೆ ಯಾವುದನ್ನ ಪ್ರಯತ್ನ ಅಂತ ಹೇಳಿದ್ದಾರೋ ಅದನ್ನು ನಾನು ಪುರುಷಾರ್ಥ ಅಂತ ಹತ್ತೆ ಹೌದೋ ಚತುರ್ವಿಧ ಪುರುಷಾರ್ಥಗಳಿಗೆ ನಾನು ನೋಡ್ಸ್ಕೊಟ್ಟಿದೆ ಚತುರ್ವಿಧ ಪುರುಷಾರ್ಥಗಳು ಧರ್ಮ ಅರ್ಥ ರಾಮ ಮೋಕ್ಷ ಹೌದಾ ಇವು ಪುರುಷಾರ್ಥಗಳು ಇವು ಮನುಷ್ಯನಿಂದ ಮಾತ್ರ ಸಾಧಿಸುವಂತಹ ಚಟುವಟಿಕೆಗಳು ಮನುಷ್ಯ ಮಾತ್ರದಿಂದ ಅದಕ್ಕೆ ಡೆಫಿನೇಷನ್ ಇದೆ ಅದನ್ನು ಸ್ವಲ್ಪ ಬರ್ಕೊಳ್ಳಿ ಅರ್ಥ್ಯುರುಷ್ಯಥ ಮನುಷ್ಯ ಮಾತ್ರವನಿಂದಲೇ ಸಾಧಿಸುವಂಥದ್ದು ಯಾವುದೋ ಅದಕ್ಕೆ ಪುರುಷಾರ್ಥ ಅಂತ ಇದರರ್ಥ ಏನು ಸೈಡ್ ಬೈ ಸೈಡ್ ನಿಂತುಕೊಡು ಮನುಷ್ಯನನ್ನ ಹೊರತುಪಡಿಸಿ ಇತರ ಜೀವರಾಶಿಗಳಿಂದ ಇದನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಮನುಷ್ಯನಿಗೆ ಮಾತ್ರ ಸೀಮಿತವಾದಂತಹ ಈ ನಾಲ್ಕು ಪುರುಷಾರ್ಥಗಳು ಇವು ಧರ್ಮ ಅರ್ಥ ಕಾಮ ನಾಯಿ ದನಗಳು ಪ್ರಾಣಿಗಳಿಗೆ ಕಾಮ ಇದೆಯೋ ಇಲ್ಲ ಮದ್ದಿನ ಮನುಷ್ಯನಿಗೆ ಮಾತ್ರ ಅಂತ ಹೇಳ್ತೀರಿ ಅಲ್ಲಿ ಕಾಮ ಇದೆ ಆದ್ರೆ ಕಾಮದ ಮೇಲೆ ಸ್ವಾತಂತ್ರ್ಯತೆ ಇಲ್ಲ ಆಹಾರ ತಿನ್ನಬೇಕು ಎನ್ನುವ ಕಾಮ ಇದೆ ಇದೆ ಆದ್ರೆ ಇಂಥದೇ ಆಹಾರ ಇರಲಿ ಇಂಥ ಆಹಾರ ಬೇಡ ಅನ್ನುವ ಸ್ವಾತಂತ್ರ್ಯತೆ ನಾಯಿಗೆ ರೊಟ್ಟಿ ತಿನ್ ತಿನ್ ಗ್ಲಾಸ್ ಆಗಿದೆ ಇವತ್ತು ನೀವು ಗುಲಾಬ್ ಜಾಮೂನ್ ಹಾಕಿದ್ರೆ ನಾ ಹೇಳ್ತೇನೆ ಇಲ್ಲ ಅಂದ್ರೆ ನಿಮ್ಮನೆ ಬಿಟ್ಟು ಹೋಗ್ತೀನಿ ಅಂತೇಳಿ ಯಾವ ನಾಯಿಯೂ ಇವತ್ತಿನ ತನಕ ಹೆಂಗರ್ ಸ್ಟ್ರೈಕ್ ಮಾಡಿಲ್ಲ ಮತ್ತೆ ಇದ್ರೊಳಗೆ ನನ್ನಂತ ಎಕ್ಸ್ಪರ್ಟ್ ಯಾರೂ ಇಲ್ಲ ಅಷ್ಟು ನಾಯಿಗಳನ್ನು ಸಾಕಿದ್ದೀನಿ ಸಾಕಿದೆ ಅನ್ನಕ್ಕಿಂತ ನನ್ನ ಜೊತೆ ಬೆಳೆದಾವ ನಾನೆಷ್ಟು ಸಲ ಪರೀಕ್ಷೆ ಮಾಡ್ಕೊಂಡಿದ್ದೀನಿ ಸ್ವಾತಂತ್ರ್ಯತೆ ಆದ್ದರಿಂದ ಪುರುಷಾರ್ಥ ಶಬ್ದವನ್ನು ಬರೀ ಸಾಧಿಸುವುದು ಅಂತ ಮಾತ್ರ ಪ್ರಯೋಗಿಸದೆ ಸಾಧಿಸುವುದರಲ್ಲಿ ಸ್ವಾತಂತ್ರ್ಯತೆಯಿಂದ ಕೂಡಿದ ಪ್ರಯತ್ನ ಇರ್ತದೆ ಮನುಷ್ಯರು ಬೇಡ ಅಂದ್ರೆ ಬಿಡುವ ಚಾಯ್ಸು ಇದೆ ಎಂದರೆ ಓಟ್ ಫಾರ್ none of the none of the vote none of the above yen o dia vote you ella ee vote aagbeko hogti re ingella gottirbe inga list ella nodu ingu yaru ishtalla andre innond number iruthe nan last year iruthe adra vattu yenanta arthaa ivaru yaru nan ishta illa avaga ಇವ್ರು ಯಾರು ಲಾಯಕ್ ಇಲ್ಲ ಈ ಸಲ ಕೊಟ್ಟಲ್ಲ ರೈಟ್ ಕೊಟ್ಟಾರ ಮಾಡ್ರಿ ಅಂತ ಹೇಳ್ತೇನೆ ನಾನು ಮಾಡ್ರಿ ಮಾಡ್ರಿ ಎಲ್ಲರೂ ಒಂದ ಇವರು ಅಂಗಿ ಬೇರೆ ಬೇರೆ ಹಾಕೊಂಡಷ್ಟೇ ಎಲ್ಲರೂ ಒಂದ ತಲೆ ಮೇಲೆ ಒಬ್ಬ ಕೈ ಇಟ್ಕೊಂಡ ಒಬ್ಬೊಮ್ಮೆ ಕಮಲಾಯಿಟ್ಕೊಂಡ ಪೊಮ್ಮ ಹೊರ ಭಕ್ತ ಹೆಂಗ್ಳಸು ಹೊರಭಕ್ತ ಮಹಿಳೆ ತಲೆ ಮೇಲೆ ಹೊತ್ತುಕೊಂಡವರು ಎಲ್ಲ ಇವರು ತಲೆ ಮೇಲೆ ಹೊತ್ತುಕೊಂಡು ಕೆಳಗೆ ಸೀಟ್ ಮುಂದಿದೆ ಸೇರ ಎಲ್ಲ ಬಂದ ಇವರು ಅದೇ ಸಂವಿಧಾನದ ರೋಗದಲ್ಲಿಯೇ ತಪ್ಪಿತ ಸಂವಿಧಾನದೊಳಗೆ ಎಷ್ಟು ಪ್ರಕಾರವಾದಂತಹ ಅಪರಾಧಗಳಿವೆ ಎಷ್ಟೊಂದು ಪ್ರಕಾರದ ಅಪರಾಧಗಳಿವೆ ಸುಮ್ಮನೆ ಅದು ಏನು ಬ್ರಿಟಿಷ್ ಟೈಮ್ ಇಟ್ಟು ಅದನ್ನ ರಿವೈಟ್ ಮಾಡಿದ್ದು ಇದು ನಮ್ಮ ಸಂವಿಧಾನ ಅಂತ ಹೇಳಿ ಅವರ ತಹಸೀಲ್ದಾರ್ ಅದರ್ ತಹಸೀಲ್ದಾರ್ ಅದರ್ ಪೊಲೀಸ್ ಸ್ಟೇಷನ್ ಅದರ್ ಪೊಲೀಸ್ ಸ್ಟೇಷನ್ ಅದ ಡಿಸಿ ರ್ಯಾಂಕ್ ಅದೇ ಡಿಸಿ ರ್ಯಾಂಕ್ ಏನ ಚೂಲದ ವ್ಯತ್ಯಾಸ ಅದನ್ನು ನೋಡಿದ್ರೆ ಆಡಳಿತ ಮಂಡಳಿಯೊಳಗೆ ಆಡಳಿತ ವೈಖರಿ ಒಳಗೆ ಮೆಕ್ಯಾನಿಸಂಗಳ ಏನೂ ವ್ಯತ್ಯಾಸ ಇದೆ ಹೀಗಾಗಿ ಎಲ್ಲಾ ಪಕ್ಷಗಳು ಈ ಸಂವಿಧಾನದ ಅಡಿಯಲ್ಲಿಯೇ ಈ ಸೆಕ್ಯುಲರ್ ಥಿಂಕಿಂಗ್ ಅಂತ ಸೋಕಾರ್ಡ್ ಏನು ಸೆಕ್ಯುಲರ್ ಥಿಂಕಿಂಗ್ ಇದೆ ಅದರ ಅಡಿಯಲ್ಲಿಯೇ ಅವನು ಪಡೆದಿದವನು ರೋಗಗ್ರಸ್ತವಾದ ಕಾರೇ ಇದೆ ಈ ಟಯರ್ ಕಿರಿಕಿರಿ ಮಾಡಿಕೊಳ್ಳಿ ಈ ಡ್ರೈವರ್ ಹೊರಗಾಗ್ತೀವಿ ಇನ್ನೊಬ್ಬ ಡ್ರೈವರ್ ಅದು ಯಾವಾಗ ಗೇರ್ ಕಿರಿಕಿರಿ ಮಾಡಿಕಾಗ ಆ ಡ್ರೈವರ್ ಹೊರಗಾಗ್ತೀವಿ ಮತ್ತೊಬ್ಬ ಡ್ರೈವರ್ ಒಂದ್ಸಲ ಕಾಂಗ್ರೆಸ್ ಡ್ರೈವರು ಒಂದ್ಸಲ ಬಿಜೆಪಿ ಡ್ರೈವರು ಒಂದ್ಸಲ ಜೆಡಿಎಸ್ ಡ್ರೈವರು ಕಾರ ಕೆಟ್ಟು ಕದ್ದ ಅರ್ಥ ಆಗಲಿಲ್ಲ ನೀವು ಚೇಂಜ್ ಮಾಡ್ಬೇಕಾದ್ ಡ್ರೈವರ್ ಅಲ್ಲ ಚೇಂಜ್ ಮಾಡ್ಬೇಕಾದೇನು ಅರ್ಥ ಮಾಡ್ಕೊಂಡ್ರಿ ಚೇಂಜ್ ಇಕ್ಕ ಡ್ರೈವರ್ ಚೇಂಜ್ ಮತ್ ಅವರವರ ಮಾಡಬೇಕು ಅದಕ್ಕೆ ನಾವು ಒದ್ದಾಡಿದಕ್ಕೆ ಹೆಂಗನವಾಡಿ ಇನ್ನೂರ ಎಪ್ಪತ್ತೆರಡಕ್ಕಿಂತ ಹೆಚ್ಚಿಗೆ ನಮ್ಗೆ ಬಿಜೆಪಿಯವ್ರಿಗೆ ಸಿಕ್ಕಿದ್ದೆ ಆದ್ರೆ ಮೆಜಾರಿಟಿಯೊಳಗೆ ಇದನ್ನು ಚೇಂಜ್ ಮಾಡಿ ಬಂತು ಮತ್ತೆ ಎನ್ ಡಿ ಬಂತು ಅಂತಂದ್ರೆ ಬಹಳ ಮತ್ತೆ ಪ್ರತಿ ದಿವಸವೂ ಏನಂತ ಪ್ರತಿ ದಿವಸವೂ ಕೂಡ ಕಾಲಿ ಏನಾಗ್ತದೆ ಏನೋ ಏನಾಗ್ತದೆ ಯಾವ ಹಿಂದ್ ತಪ್ಪೋತಾನೆ ಯಾವ ಹಿಂದ್ ತಪ್ಪೋತಾನೆ ಮತ್ತೊಂದಿಗೆ ಮದಸ ಮತ್ತೊಂದು ಏರ್ ಕೊಟ್ಟು ಬೇಕೋದು ಮತ್ತೊಂದು ಹತ್ತುಗಳು ಕೂಡ್ಕೊಡ್ಬೋದು ನಿಜ ಏನಿದೆ ನ್ಯಾಯಾಲಯ ಹೊರೆ ಹೊತ್ತ ಹೆಸು ಕೆಳಗಡೆ ಸೀಟ್ ಹೋಗುತ್ತೆ ಗೊತ್ತು ಇದಲ್ಲ ಇವರಿಂದ ಏನು ಮಾಡ್ಲಿಕ್ಕಾಗೋದಿಲ್ಲ ಇಲ್ಲಿ ಕ್ಲೀನ್ ಆಗಿ ಹೇಳ್ತಾರೆ ಏನು ಅಂದ್ರೆ ಪ್ರಯತ್ನ ಅಂತಾದ್ರೂ ಇಟ್ಕೋ ಅದನ್ನು ಪುರುಷಾರ್ಥಾಂತವಾಗಿತ್ತು ಯಾಕೋ ಪುರುಷಾರ್ಥಾಂತ ಏನು ಹೇಳ್ತಾ ಇದೆ ಏನದು ಪುರುಷಾರ್ಥ ಇನ್ನೊಂದು ಪ್ರಾರಂಭ ಏನು ಪ್ರಾರಂಭ ನಾನು ಪ್ರಯತ್ನವನ್ನ ಪ್ರಾರಂಭ ಮಾಡಲಿಕ್ಕೂ ಕೂಡ ನನ್ನ ಒಳಗೆ ಅನಿಸಿಕೆ ಆ ಅನಿಸಿಕೆ ಹುಟ್ಟಬೇಕಾದ್ರೆ ಅದರ ಒಳಗೆ ಸಾತ್ವಿಕ ತಾಮಸಿಕ ಬೀಜಿಗಳು ಬೇಕಾಗ್ತದೆ ಈ ಬೀಜಗಳು ಈ ಮುಂಚಿತವಾಗಿ ಮಾಡಿದ ಕರ್ಮಗಳ ಫಲ ಈ ಮುಂಚಿತವಾಗಿ ಮಾಡಿದ ಯಾವ್ಯಾವ ಕರ್ಮಗಳನ್ನು ಮಾಡಿದಾಗ ಯಾವ್ಯಾವ ಬೀಜಗಳು ನನ್ನಲೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅವು ಬೀಜಗಳು ಇಂಥ ಬೀಜಗಳು ನಮ್ಮಲ್ಲಿವೆ ಅನ್ನೋದು ಯಾವಾಗ ಗೊತ್ತಾಗ್ತದೆ ಅಂತಂದ್ರೆ ನಾವು ಕರ್ಮಗಳನ್ನು ಮಾಡಿದ ಪ್ರಾರಂಭ ಮಾಡಿದಾಗ ಗೊತ್ತಾಗ್ತದೆ ಅಲ್ಲಿ ತನಕ ನಮಗೆ ಗೊತ್ತೇ ಆಗುವುದಿಲ್ಲ ಮುಂದಿನ ಕ್ಷಣ ನನ್ನ ಅಂತಃಕರಣದಲ್ಲಿ ಯಾವ ಬೀಜ ಮೆಚ್ಯೂರ್ ಆಗಿದೆ ಗೊತ್ತಾಗೋದಿಲ್ಲ ಯಾವಾಗ ಗೊತ್ತಾಗ್ತದೆ ಆ ಕರ್ಮ ಯಾವಾಗ ಪ್ರತಿಫಲಿಸ್ತದೋ ಆ ಕರ್ಮ ಯಾವಾಗ ಮ್ಯಾನಿಫೆಸ್ಟ್ ಆಗ್ತದೋ ಆವಾಗ ನಾವು ಅನುಮಾನದಿಂದ ಸಿದ್ಧಾಂತ ತಗೊಳ್ತೇವೆ ನನ್ನೊಳಗೆ ಇದಿತ್ತು ಅದಕ್ಕ ಹಿಂಗೆ ಮಾಡ್ಲಿಕ್ಕಾಗುತ್ತೆ ಇದಕ್ಕೆ ಪ್ರಾರಬ್ಧ ಇದನ್ನ ಇನ್ನೊಂದು ಕಾಂಟೆಸ್ಟ್ ಅಲ್ಲಿ ಬಿಸಿ ಅಂತ ಕರಿತ ಸಾಕ್ಷ ನೆಟ್ ಮಾಡಿ ಕೊಡ್ತೀನಿ ಅಲ್ಲ ಅದಕ್ಕೆಲ್ಲ ಮೆಷ್ ಮಾಡ್ಲಿಕ್ಕಾಗ ಹಿಂಗ್ ಒಗಿಬೇಕಾದ್ರೆ ಇಲ್ಲಿ ಬಂದ್ ಗ್ಲಾಸ್ ಅದು ಸುಲಭ ಗ್ಲಾಸ್ ಸಿಂಪಲ್ ಕೂಡ ಇರ್ಬೋದು ಕಲ್ಲು ಒಗೆಯುವುದು ವಿಧಿ ಆದ್ರಿಂದ ರಕ್ಷಣೆ ಮಾಡ್ಕೊಂಬುದು ಪುರುಷಾರ್ಥ ಅವ್ರ ಕಲ್ಲು ಒಗಿತಾನೆ ಇರ್ತಾರೆ ನಾವು ರಕ್ಷಣೆ ಮಾಡ್ಕೊತಾನೆ ಇರ್ಬೋದು ಏನ್ ಬೇರೆ ದಾರಿ ಏನು ಬೇರೆದಾರಿಲ್ಲ ನೀವು ಒಂದು ಸರ್ಕಾರ ಶಬ್ದ ನೀವು ಮಾತಾಡಿದ್ರೆ ನನ್ನ ಜೈಲಿ ಹಾಕ್ಬೇಕು ಅದು ಬದ್ದಲ್ಲಿ ಸೊ ಏನಿವೆ ಯಾಕೆ ರಿಸೆಕ್ಟ್ ಮಾಡಿದ್ರನ್ನೆಲ್ಲ ಜೈಲಿ ಹಾಕೋದಿಲ್ಲ ಓಟಿಂಗ್ ರಿಸೆಕ್ಟ್ ಮಾಡಿಕೊಳ್ಳೆ ಆಗೋ ಸಂವಿಧಾನಗಳು ಪಾಸ್ ಆಗಿದೆ ಸೊ ನೋಡೋಣ ಅಂತ ಇದು ಏನಿಗೆ ಈ ಈ ತನಕ ವಿಚಾರ ಮಾಡಿದ್ದು ಇದು ಪ್ರಾರಂಭ ಇನ್ನು ಪುರುಷಾರ್ಥ ಏನು ಅಂತಂದ್ರೆ ನನಗೆ ಚಾಯ್ಸ್ ಇದೆ ನನಗೆ ಚಾಯ್ಸ್ ಇದೆ ಇಲ್ಲಿ ಕಲ್ಲು ಹೋಗಿಬಹುದು ಇಲ್ಲಿ ಒಳಗೆ ಬಂದು ಇಲ್ಲಿ ಮಾವಿಕಾಯಿ ತಗೊಂಡು ಹೋಗಬಹುದು ಚಾಯ್ಸ್ ಇದೇನೋ ಇಲ್ಲ ಸ್ವಾತಂತ್ರ್ಯತೆಗೆ ನಮಗೆ ಅದನ್ನ ಪುರುಷಾರ್ಥ ಅಂದ್ರೆ ಹೌದು ಈಗ ನಾವು ನೋಡ್ಬೇಕು ನಮ್ಮ ಪುರುಷಾರ್ಥದ ಒತ್ತಡದಿಂದಾಗಿ ನಮ್ಮ ಕೆಲಸಗಳನ್ನು ನಾವು ಮಾಡಿದ್ದೀವಿ ಸಕ್ಸಸ್ ಆಯ್ತು ಫೇಲ್ಯೂ ಆಯ್ತು ಪ್ರಶ್ನೆ ಬೇರೆ ನಾವೇನ್ ಕೆಲಸ ಮಾಡಿದ್ದೀವಿ ಪುರುಷಾರ್ಥದ ಒತ್ತಡದಿಂದಾಗಿ ಮಾಡಿದೀವೋ ಅಥವಾ ಪ್ರಾರಬ್ಧದ ವಶವಾಗಿ ಮಾಡಿದೆಯೋ ಅದೇ ಗುಡೋಡ್ ಆರ್ಗ್ಯುಮೆಂಟ್ ಮತ್ತು ಅದೇ ಏನು ನೋಡಿ ನೋಡಿ ಒಂದು ಯೂನಿಟ್ ಆಫ್ ಕೆಲಸ ನಾಗಿ ಶುರು ಮಾಡಬೇಕು ಅಂದ್ರೆ ನಾನು ಏನ್ ಮಾಡಬೇಕಾಗಿದೆ ಅನ್ನೋದು ಪ್ರಾರಬ್ಧ ವಶವಾಗಿ ನನಗೆ ಗೊತ್ತಿದ್ದರೆ ನಾ ಹೇಳಬಹುದು ಪ್ರಾರಬ್ಧ ವಶವಾಗಿ ಮಾಡ್ತಾ ಇದ್ದೀನಿ ಅಂತ ನನ್ಗೆ ಅದ ಕಾರಣ ನನಗೆ ತೊಡಗಿಸುವುದು ಅದೇ ಅಲ್ಲ ನೀವು ಅಂದ್ಕೊಂಡ್ರೆ ಏನು ಅಂತ ಪುರುಷ ಪ್ರಯತ್ನ ಅಂದ್ರೆ ಏನಂತ ನಾನು ಡಿಫೈನ್ ಮಾಡಿದ್ನಲ್ವ ಈಗ ಪುರುಷ ಪ್ರಯತ್ನ ಅಂದ್ರೇನು ನಾನು ಮಾಡುವ ಪ್ರಯತ್ನದಲ್ಲಿ ಸ್ವಾತಂತ್ರ್ಯತೆಯನ್ನು ಹೊಂದಿರುವಿಕೆನಿದೆಯೋ ಅದಕ್ಕೆ ಪುರುಷ ಪ್ರಯತ್ನ ಅಂದ್ರೆ ಹೌದು ನನ್ನ ನನ್ನ ಜೊತೆ ಸ್ವಾತಂತ್ರ್ಯ ಇದೆ ಆಯ್ದುಕೊಳ್ಳುವ ಸ್ವಾತಂತ್ರ್ಯತೆ ನಾ ಬಸ್ನಿಂದ ಹೋಗ್ಬಹುದು ನಾ ಟನ್ ಟನ್ನಿಂದ ಹೋಗ್ಬೋದು ಟ್ರೈನ್ನಿಂದ ಹೋಗ್ಬೋದು ನಾ ಸ್ವಲ್ಪ ಕಾರ್ ಮಾಡ್ಕೊಂಡು ಹೋಗ್ಬೋದು ಇದು ನನ್ನ ಸ್ವಾತಂತ್ರ್ಯತೆಯಲ್ಲಿ ನಾನು ನಡ್ಕೊಂಡು ಹೋಗ್ಬೋದು ಇದು ನನ್ನ ಸ್ವಾತಂತ್ರ್ಯತೆಯಲ್ಲಿ ಹೌದಾ ಈ ಸ್ವಾತಂತ್ರ್ಯತೆಯನ್ನ ನಾನು ಪ್ರಯೋಗಿಸ್ತೇನೆ ನಿರ್ಣಯಕ್ಕೆ ಬರ್ತೇನೆ ಆ ಆಕ್ಟಿವಿಟಿನ ನಾನು ಮಾಡ್ತೇನೆ ಇದಕ್ಕೆ ಪುರುಷಾರ್ಥ ಅಂತ ಅದಕ್ಕೊಂದು ಫಲ ಸಿಗ್ತದೆ ಪ್ರಯತ್ನದ ಫಲ ಅದು ಸಕ್ಸಸ್ ಇರ್ಬೋದು ಫೇಲ್ಯೂರ್ ಇರ್ಬೋದು ಪ್ರಯತ್ನದ ಫಲ ಸಿಕ್ತು ಫೈ ಮುಗಿದೋಯ್ತು ಇನ್ನು ಪುರುಷಾರ್ಥ ಎಲ್ಲಿದೆ ಇದು ಇನ್ನು ಪ್ರಾರಂಭ ಎಲ್ಲಿದೆ ಪ್ರಶ್ನೆ ಪ್ರಾರ್ದ ಪ್ರಶ್ನೆ ಎಲ್ಲಿದೆ ಈ ಮಧ್ಯದಲ್ಲಿ ವೇದಾಂತದ ಒಂದು ಹೇಳಿಕೆ ಬಂತು ಏನು ನಮ್ಮ ಎಲ್ಲ ಕರ್ಮಗಳು ಪ್ರಾರಬ್ಧಕ್ಕೆ ವಶವಾಗಿ ಜರುಗುತ್ತವೆ ಹೇಳಿಕೆ ನಾವು ಪ್ರಾರಂಭ ವಶವಾಗಿ ಹುಟ್ಟುತ್ತೇವೆ ರಾರತ ವಶವಾಗಿಯೇ ನಾವು ಕರ್ಮಗಳನ್ನ ಮಾಡ್ತಾ ಇರ್ತೀವಿ ಫೈನ್ ನಾನು ಹೇಳ್ತೀನಿ ಆ ಸ್ಟೇಟ್ಮೆಂಟ್ ಅನ್ನು ವಿರೋಧ ಮಾಡುವ ಅವಶ್ಯಕತೆ ಇಲ್ಲ ಏಕೆ ಅದು ಪ್ರಮಾಣ ಬದ್ಧವಾದ ಹೇಳಿಕೆ ಈ ಮಧ್ಯದಲ್ಲಿ ಹಾಗಾದರೆ ರಾರತ್ನವೇ ಹೆಚ್ಚಿನ ಬಲವನ್ನು ಹೊಂದಿದೆಯೋ ಪುರುಷ ಹಾಗೂ ಹೆಚ್ಚಿನ ಬಲವನ್ನು ಹೊಂದಿದೆಯೋ ಅಂತ ಕೇಳಿದ್ದಾದ್ರೆ ಪ್ರಾರಬ್ಧದ ಬಲ ಜಾಸ್ತಿ ಇದೆ ಅಂತ ನಾ ಹೇಳಿದ್ದೆ ಆದ್ರೆ ನಿಮಗೆ ಹೇಗಿನ ಚೆಕ್ ಮಾಡ್ತದೆ ಅದನ್ನು ಕ್ರಾಸ್ ಚೆಕ್ ಹೇಗೆ ಮಾಡ್ತೇವೆ ಹೇಳಿ ನಾನು ಹೇಳ್ತೇನೆ ನಿಮಗೆ ಪ್ರಮಾಣ ಹೇಳ್ತು ಪ್ರಾರ್ ದೋಷವಾಗಿ ಜನ್ಮ ಆಗ್ತದೆ ಪ್ರಾರ್ದೋಷವಾಗಿ ನಮ್ಮ ಜೀವನದ ಎಲ್ಲ ಚಟುವಟಿಕೆಗಳು ಪ್ರಾರ್ದೋಷವಾಗಿ ನಡೀತವೆ ನೀವು ಹುಟ್ಟಿದ್ದು ಪ್ರಾರಬ್ ದೋಷವಾಗಿ ನೀವು ಹುಟ್ಟಿದ ಮನೆ ಪ್ರಾರದೋಷವಾಗಿ ನೀ ಪಡೆಯುವ ಸಂಸ್ಕಾರ ದೋಷವಾಗಿ ಆಗಿ ಹೋದನ್ನ ಮಾತಾಡ್ತಾರೋ ಈಗ ಆಗುವುದನ್ನು ಮಾತಾಡ್ತಾರೆ ಆಗಿ ಹೋಗಿದ್ದನ್ನು ಆಗಿ ಹೋಗಿದ್ದು ಕಂಡು ಬರ್ತದೆ ಅನುಭವಕ್ಕೆ ಬರ್ತದೆ ಅದರ ಆಧಾರದ ಮೇಲೆ ನಿರ್ಣಯ ಮಾಡರೆ ನೀ ಕರ್ಮ ಮಾಡೋದೇನಿದೆಯೋ ಈ ಪ್ರೆಸೆಂಟ್ನಲ್ಲಿ ಅದು ನಿನ್ನ ಸ್ವ ಪ್ರಯತ್ನ ಅಂದ್ರೆ ಈಗ ಒಂದು ಪ್ರಯತ್ನದಿಂದ ನಾನು ಈಗ ನಾನು ಹಾವೇರಿ ಸ್ಟೇಷನ್ಗೆ ಹೋದೆ ನನ್ನದೇ ಆದ ಪ್ರಯತ್ನ ಸ್ಟೇಷನ್ನಿಗೆ ಹೋದೆ ಟ್ರೈನ್ ತಪ್ಪು ಪ್ರಾರಬ್ಧ ಇದ್ದಿದ್ದಿಲ್ಲ ತಪ್ಪ ಯಾಕೆ ಅದ್ರ ಮೇಲೆ ಕಂಟ್ರೋಲ್ ಇಲ್ಲ ಅದ್ರ ಮೇಲೆ ನಿಯಂತ್ರಣ ಇಲ್ಲ ನೀನು ಟ್ರೈನ್ ತಪ್ಪುತ್ತದ ಅಂತ ನಿಮಗೆ ಮೊದಲೇ ಅದು ಅರಿವಿಗೆ ಬಂದಿದ್ದರೆ ನೀನು ಇನ್ನೂ ಕೈಗೆ ಹೋಗ್ತಿದ್ದಿ ಅಥವಾ ಇನ್ನೇನಾನು ಪ್ರಯತ್ನ ಮಾಡುತ್ತಿದ್ದಿ ನಮ್ಗೆ ಗೊತ್ತಿಲ್ಲ ಈ ವಾದಗಳು ಹೀಗೆ ಈಗ ನಾ ಹೇಳಿದ್ದೀವಿ ಉತ್ತರ ಸಮಾಧಾನದಂಗಾಗ್ತದೆ ಆದ್ರೆ ಇದು ಮತ್ತೆ ಹೇಳುತ್ತದೆ ಎಲ್ಲಿವರೆಗೂ ನೀವು ಇವು ಎರಡರ ಮೂಲ ಅಹಮೇವ ಸದ್ ಆತ್ಮ ಅನ್ನುವುದನ್ನು ನೀವು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳುವಂತಿಲ್ಲವೋ ಅಲ್ಲಿವರೆಗೂ ಒಂದ್ ಇದೇ ಆದ ಒಂದು ಇದ್ದಾರೆ ಒಂದು ಇದೇ ಆದ ಒಂದು ಇದ್ದಾರೆ ಇದು ಹೊಯದಾಟ ಇರೋದು ಅದನ್ನ ಇಲ್ಲಿ ರಮಣ ಮಹರ್ಷಿಗಳು ಹೇಳಿ ಕರೆಸ್ತಾರೆ ಏನು ವಿಧೇಯ ಪ್ರಯತ್ನ ಸೂಲ ವಸ್ತು ಈ ವಿಧಿ ಮತ್ತು ಈ ಪ್ರಯತ್ನ ಇವುಗಳ ಮೂಲ ಏನು ಅನ್ನುವುದು ಸಂಜಾನತಾ ಚೆನ್ನಾಗಿ ತಿಳಿದಿದ್ದೆ ಆದರೆ ಸಂ ಅಂದ್ರೆ ಚೆನ್ನಾಗಿ ಜಾನತಾಂ ಅಂದ್ರೆ ತಿಳಿದಿದ್ದೆ ಆದರೆ ಸಂಜಾನತಾ ಚೆನ್ನಾಗಿ ತಿಳಿದಿದ್ದೆ ಆದರೆ ಚೆನ್ನಾಗಿ ಅನ್ನೋ ಶಬ್ದದಲ್ಲಿ ಸಂಶಯ ಸಂದೇಹ ರಹಿತವಾಗಿ ತಿಳಿದಿದ್ದೆ ಆದರೆ ನೈವ ವಿಧಿಗೆ ನ ಯತ್ನ ಹೆಂಗೆ ತಿಳಿಯೋದು ಇದು ಎರಡರ ಮೂಲ ಹೆಂಗೆ ತಿಳಿಯೋದು ಓಕೆ ಯತ್ನದ ಮೂಲ ಏನು ಪ್ರಯತ್ನದ ಮೂಲ ಏನು ಚಕ್ಕ ಕೊಡಬೇಕು ನಾನು ಪ್ರಯತ್ನದ ಮೂಲ ಏನು ನಾನು ಅಹಂ ಕರ್ತ ಪ್ರಾರತ್ನದ ಮೂಲ ಏನು ನಾನು ಅಹಂ ಕರ್ತ ಅದರ ವಿಧಿ ಮತ್ತು ಪ್ರಯತ್ನ ಎರಡರ ಮೂಲ ಏನಿದೆ ಅಹಂಕಾರದಲ್ಲಿ ಈ ಅಹಂಕಾರ ಏನು ಮಾರ್ಗಣೆ ಕೃತೆ ಗಲಿತಂ ಈ ಅಹಂಕಾರದ ಮೂಲ ಎಲ್ಲಿದೆ ನಮ್ಮ ಪಕ್ಕದವರ ಹತ್ರ ಇದರಿ ಇಲ್ಲ ರೀ ನಮ್ಮ ಅಪ್ಪ ಅಮ್ಮ ಅಹಂಕಾರ ಸಾರಿ ಇದೀಗ ಥರ್ಡ್ ಪರ್ಸನ್ ಯಾರೂ ಕಾರಣದಲ್ಲ ಅಹಂಕಾರದ ಅಸ್ತಿತ್ವ ಮೊದಲು ಅಹಂಕಾರದ ಡೆಫನೇಷನ್ ಏನು ನೋಡೋಣಂತೆ ಅಹಂಕಾರದ ವ್ಯಾಖ್ಯಾನ ಏನು ಏನಕ್ಕೆ ಅಹಂಕಾರ ಅಂತ ಕರೀತಾರೆ ಸುಲಭ ಇದೆ ನಾನು ಮೊನ್ನೆ ಹೇಳಿದ್ದೇನೆ ನಿನ್ನೆಲ್ಲ ಮೊನ್ನೆ ಹೇಳಿದ್ದೇನೆ ಅದನ್ನ ಐಡೆಂಟಿಫೈಡ್ ಎಂಟಿಟಿ ಏನು ಅಭಿಮಾನಿತ ನಾನು ಅಸೋಸಿಯೇಟೆಡ್ ನಾನು ಅಭಿಮಾನಿತ ನಾನು ಬಾಡಿ ಅಭಿಮಾನಿತ ನಾನು ದೇಹ ಅಹಂಕಾರ ಸುಖ ದುಃಖ ಅಭಿಮಾನಿತ ನಾನು ಮನಸ್ಸು ಅಹಂಕಾರ ಬುದ್ಧಿ ಅಭಿಮಾನಿತ ನಾನು ಬುದ್ಧಿ ಅಹಂಕಾರ ಪ್ರಾಣ ಅಭಿಮಾನಿತ ನಾನು ಪ್ರಾಣ ಅಹಂಕಾರ ಒಂದಿಲ್ಲ ಒಂದು ಅಭಿಮಾನ ಇಟ್ಕೊಂಡೇ ನಾವು ಜೀವನ ಇವತ್ತಿನ ನಡೆಸಿ ಅದರ ಪ್ರತಿಕ್ಷಣವೂ ನಮ್ಮಲ್ಲಿ ಏನ್ ಏನ್ ಕುಟಿತಾ ಇದೆ ಅಹಂಕಾರವೇ ಕುಟಿತಾ ಇದೆ ಇದನ್ನು ಉಲ್ಟ ಮಾಡೋಣ ಹಾಗೆ ಅಭಿಮಾನಿತ ನಾನು ಅಹಂಕಾರ ಅನ್ನೋದು ಬೇಡಾಗಿದ್ದರೆ ಈ ಪ್ರಪಂಚನಲ್ಲ ಪುಡಿ ಪುಡಿ ಏನೋ ಒಂದು ಮಣ್ಣು ಧೈರಿದ್ಯಾ ಮಾಡೋಣ ಇಲ್ಲಪ್ಪ ಆದ್ರಿಂದ ಏನು ಇದು ಇದು ಮಣ್ಣೇ ಮಣ್ಣು ಅಂತ ತಿಳ್ಕೊಳ್ಳಕ್ಕೆ ನಾವು ಮಡಿಕೆಯನ್ನು ಹೊಡೆದ ಇಲ್ಲ ನಾವು ಈ ಮಡಿಕೆ ಹೇಗಿದೆಯೋ ಹಾಗೆ ಇಟ್ಟು ನಿಕ್ಕೂ ಕೂಡ ಇದು ಮಣ್ಣು ಅಂತ ಸ್ಪಷ್ಟವಾದ ಜ್ಞಾನ ಆಗಿದೆಯೋ ಇಲ್ಲೋ ಅಷ್ಟೇ ಏನು ಈ ಜಗತ್ ಏನು ಕೆಲಸಬೇಕಾಗಿಲ್ಲ ಆದರೂ ಆತ್ಮಜ್ಞಾನವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಅನ್ನುವ ಅಭಿಮಾನ ರಹಿತವಾದ ನಾನು ಎಲ್ಲ ಅಭಿಮಾನಗಳನ್ನು ನಾನು ಗಲಿತಂ ಗಲಿತಂ ಗಲಿತಂ ಗಲಿತಂ ಗಲಿತಂ ಗಲಿತಂ ಇದು ನಾನಲ್ಲ ಇದು ನಾನಲ್ಲ ಇವುಗಳಲ್ಲಿ ನಾನು ಎನ್ನುವ ಭಾವ ಇಲ್ಲ ಇವುಗಳಲ್ಲಿ ನಾನು ಎನ್ನುವ ಭಾವ ಇಲ್ಲ ಅಂತ ಒಂದೊಂದನ್ನು ಒಂದೊಂದನ ಒಂದೊಂದನ್ನ ವಿವೇಕದಿಂದ ತರ್ಕದಿಂದ ಅನುಭವದಿಂದ ಸಾರ್ವತ್ರಿಕ ಅನುಭವದಿಂದ ವೆನ್ ಐಸೇ ಅನುಭವ ನಾಟ್ ಆಬ್ಜೆಕ್ಟಿವ್ ಅನುಭವ ನಾನು ಯಾವಾಗ ಅನುಭವ ಅಷ್ಟ ಉಪ್ಯ ಮಾಡ್ತೀನಿ ಅದು ಒಂದೇ ಒಂದು ಭಾವೆ ಏನು ಅಂತಂದ್ರೆ ಸಾರ್ವತ್ರಿಕ ಅನುಭವ ತರ್ಕದಿಂದಲೂ ಸಾರ್ವತ್ರಿಕ ಅನುಭವದಿಂದಲೂ ಪ್ರಮಾಣದ ಆಧಾರದಿಂದಲೂ ಇವು ಅದು ಇದು ನಾನಲ್ಲ ಇದು ನಾನಲ್ಲ ಇದು ನಾನಲ್ಲ ಅಂತ ಬೇರ್ಪಡಿಸುವಂತ ನಾವು ಬಂದದ್ದಾದರೆ ವಿವೇಕವು ಜಾಗೃತವಾಗಿರುತ್ತದೆ ಆ ಜಾಗೃತವಾದ ವಿವೇಕದಲ್ಲಿ ನಾನು ಎಚ್ಚರವೇ ಅಂತ ಸಿದ್ಧ ನಾನು ಸದ್ ದರ್ಶನ ನಾನು ಸತ್ತೇ ಎನ್ನುವುದು ನನಗೆ ದರ್ಶನವಾಗುತ್ತದೆ ಆವಾಗ ವಿಧಿ ಮತ್ತು ಪ್ರಯತ್ನ ಎರಡು ಕರಿಗೆ ಹೋಗ್ತವೆ ನೈವ ವಿಧಿ ನ ಯತ್ನ ಶ್ಲೋಕ ಇಪ್ಪತ್ತು ೀಷಿರ್ವೀಕ್ಷಣಕ್ಷಿಣ ಅವೀಕ್ಷತನ್ ಮಾನಸಿಕೇಕ್ಷಣ ಸ್ಯಾ ದ್ರಸ್ುರ್ಯ ಪರಮೋಹಿತ ದೀಕ್ಷಾಸ್ವೂ ಪ್ರವಿಲೀಯನಿಷ್ಠಿ ಕುರ್ವೀಕ್ಷಣಮೀಕ್ಷಿಕಾರ ಅವೀಕ್ಷ್ಯನ್ ಮಾನಸಿ ಕ್ಷಣ ಸ್ಯಾರ್ಯ ಪರಮೋಹಿತ ದೀಕ್ಷಾಸ್ಮೂಲೇ ಪ್ರೀಯ ಓ ಶಾಂತ ಶಾಂತಿ um, mm -hmm.